ಬಸವನ ಚರಿತೆಯನು ಸಿರುವೆ ಸಭೆಯಲ್ಲಿ ಸೋಸಿ ನೋಡಬೇಕು ಸಜ್ಜನರ ಬಸವನ ಚರಿತೆಯನು ಸಿರುವ ಸಭೆಯಲ್ಲಿ ಸೋತಿ ನೋಡಬೇಕು ಸಜ್ಜನರ ವಸುಧೆಯೊಳು ಉತ್ತಮ ದೇಶ ಕರ್ನಾಟಕ ಬಡಗಲ ಭಾಗವು ವಿಜಯಪುರ ಬಸವನ ಕಾಲ ವಿಜ್ಞಾನದಾನದಲ್ಲಿ ಅನುಭವ ಮಂಟಪ ಹೆಸರಾಯ್ತು ಬಸವನ ಕಾಲದಿ ಜ್ಞಾನದಾನದಲ್ಲಿ ಅನುಭವ ಮಾಡುತ್ತ ಹೆಸರಾಯ್ತು ಅಸಮ ಮಹಿಮಶಿವ ಶರಣರ ಪಾದದ ಧೂಳಿ ಎಂದೇ ಪಾವನವಾಯಿತು ಬಾಯಿ ಬ್ರಹ್ಮದಲ್ಲಿ ಜ್ಞಾನವ ದುಳಿಯಲು ಕೃತಿಯು ಜನತೆಯಲ್ಲಿ ಗಾರೋಯ್ತು ಬಾಯಿ ಬ್ರಹ್ಮದಲ್ಲಿ ಜ್ಞಾನವ ದುಳಿಯಲು ಕೃತಿಯು ಜನತೆಯಲ್ಲಿ ಗಾರೋಯ್ತು ನಿಯತವಾಗಿ ಆಚಾರದಿ ತೋರಿದ ತತ್ವಶಾಲಿ ಗೌತಣವಾಯಿತು ನೆರೆವ ಧರ್ಮಗಳ ಗೀನ ದೆಸೆಯತಾ ಕಂಡು ಮನಗೆ ಕಾಳವಾಳವಾಯ್ತು ನೆರೆವ ಕರಗಿದ ತೇಜವ ಜೀವನ ಕೆರೆಯಲು ಧಾರ್ಮಿಕ ಸಂಸ್ಥೆಯು ಬೇಕಾಯ್ತು ನಡೆ ನುಡಿಯಲಿ ನಿಜ ಧರ್ಮವ ಬಿಡದೆ ಜನಕೆಯು ಬಾಳಲು ಗದವಾಯ್ತು ನಡೆನುಡಿಯಲಿ ನಿಜ ಧರ್ಮವ ಬಿಡದೆ ಜನಕೆಯು ಬಾಳಲು ಗದವಾಯಿತು ಮೃಡನ ಭಕ್ತರನ್ನು ಕರೆಸಿ ಪೂಜಿಸುವ ಜಂಗಮ ಸೇವೆಗೆ ಜಗವಾಯಿತು ಬ್ರಹ್ಮನ ಕಂದನು ಭಾವಿಗಳೆಲ್ಲರೂ ಸೇರುವ ಸ್ವರ್ಗದ ಸಭೆಯಾಯಿತು ಬ್ರಹ್ಮನ ಕಂದನು ಭಾವಿಗಳೆಲ್ಲ ಸ್ವರ್ಗದ ಸಭೆಯಾಯ್ತು ಬ್ರಹ್ಮನ ತಿಳಿಸುವ ಜ್ಞಾನ ಕ್ರಿಯೆಗಳ ನದಿಯು ತುಂಬಿ ಹರಿಯುವುದಾಯ್ತು ನುರಿತ ಮಾನವರು ಮರೆತು ದೇ ಕಸುಖ ಜಾತಿ ಭೇದಗಳ ತೊರೆದಾಯ್ತು ನುರಿತ ಮಾನವರು ಮರೆತು ದೇ ಕಸುಖ ಜಾತಿ ಭೇದಗಳ ತೊರೆದಾಯ್ತು ಬರಲು ಮೋಕ್ಷದಡೆ ಮಾರ್ಗವು ತೆರೆಯಿತು ಸಕಲ ಗಣಕ್ಕೆ ತಾಶಿನವಾಯ್ತು ಬಸವನ ಭಾವದ ತ್ಯಾಗಶೀಲಗಳ ಸೇವೆ ಭಕ್ತಿಯಲ್ಲಿ ಜನ ಬಸವನ ಭಾವದ ತ್ಯಾಗಶೀಲಗಳ ಸೇವೆ ಭಕ್ತಿಯಲ್ಲಿ ಜನ ಬೆರೆತು ಮೀಸಲಾದ ಆಧ್ಯಾತ್ಮಿಕ ಹಸಿವನು ಹಿಂಗಿಪ ಮಂಗಳ ಮನೆಯಾಯಿತು ಬಸವನ ನೀತಿಯು ಜನಮನೆ ರೀತಿಯು ಹಾಸುಹತಾಗಲಿ ಜನ ಕೈಯಲಿ ದೇಶವು ಸುಖಿಸಲಿ ಮಳಬೆಳೆ ನೀಡಲಿ ಕನ್ನಡ ಕುರಿಯಲಿ ಕವನದಲಿ ಗದು ಜಂಬುವ ಪಟ್ಟಣವನದಲ್ಲಿ ಹೋಗಿ ತನಿಂತಿದ ಬುದ್ಧಿಯಲಿ ಮಿತಿಯಿಂದ ಪದಗಳ ಧಟಿಸುವ ತೇಜವರಾಯನು ಕನ್ನಡ ಮಾತಿನಲ್ಲಿ ಬಸವನ ತೆರಿತೆಯನು ಸುರಿಯ ಸಭೆಯಲ್ಲಿ ನೋಡಬೇಕು ಸಜ್ಜನರ ವಸುದೆಯಳುತ್ತಮ ದೇಶ ಕಾಟಕ ಬಡಗಳ ಭಾಗವು ವಿಜಯಪುರ